ತರಂಗ ಭಗವಾನರ ತೊಡೆಯ ಮೇಲೆ ಕುಳಿತು ಅವರು ಅವನನ್ನು ದೇವರಾತ ಎಂದು ಸಂಬೋಧಿಸಿದುದು ಮಿಕ್ಕವರಿಗೆಲ್ಲ ಹಿತವಾದರೂ ಆಂಧ್ರಾದಿ ಪಂಚಕರಿಗೆ ಸರಿ ಹೋಗಲಿಲ್ಲ ನೂರು ಹಸುಗಳಿಗೆ ವಿಕೃತನಾಗಿದ್ದವನೊಬ್ಬನು ಸುಲಭವಾಗಿ ಬ್ರಹ್ಮರ್ಷಿಗಳ ತೊಡೆಯ ಮೇಲೆ ಕುಳಿತುಕೊಳ್ಳುವುದು ಉತ್ಸನ್ನ ಮರ್ಯಾದೆಯಾಯಿತು ಎಂದು ಅವರ ಸಿದ್ಧಾಂತ ಅಡ್ಡಿ ಆತಂಕಗಳಿಲ್ಲದೆ ಇದ್ದಿದ್ದರೆ ತಿಳಿಸದೇ ಏನೂ ಮಾಡಬಾರದು ಎಂದು ಸುಮ್ಮನಿದ್ದರು ಭೂಮಿಯಲ್ಲಿ ಬಿದ್ದ ಬೀಜವಾದರೂ ಮೊಡೆಯದೇ ಹೊದಿತು ಉಸುದೀತು ಆದರೆ ಮನಸ್ಸಿನಲ್ಲಿ ಹುಟ್ಟಿದ ಭಾವವು ಮಾತ್ರ ಫಲಿಸದೇ ಹೋಗುವುದು ಉಂಟೆ ಆಂಧ್ರಾದಿಗಳಿಗೆ ಯಜ್ಞ ಮಂಟಪದಲ್ಲಿ ಹುಟ್ಟಿದ ಈ ವಿರೋಧ ಭಾವವು ಗೊಬ್ಬರದ ಗುಂಡಿಯಲ್ಲಿ ಬಿದ್ದ ಕುಂಬಳ ಬೀಜದಂತೆ ಚೆನ್ನಾಗಿ ಹಬ್ಬುತ್ತಾ ಹೋಯಿತು ಧರ್ಮಾರಣ್ಯಕ್ಕೆ ಬರುವ ವೇಳೆಗೆ ಅವರ ಭಾವವು ದೇವರಾತನ ವಿಷಯವಾಗಿ ಸಂಪೂರ್ಣವಾಗಿ ಧರ್ಮ ವಿರುದ್ಧವಾಗಿ ಹೋಗಿತ್ತು ಮಧು ಚಂದಾದಿಗಳು ದೇವರಾತನ ವಿಷಯವಾದ ವರ್ತನೆಯು ಆಂಧ್ರಾದಿಗಳ ಹುಚ್ಚಿಗೆ ಧೂಪ ಹಾಕಿದಂಗಾಯಿತು ಅವರು ಆತನು ಭಗವಂತರ ವಿಶೇಷ ಕೃಪೆಗೆ ಪಾತನಾದವನು ಎಂದು ತಿಳಿದು ಆತನಲ್ಲಿ ವಿಶ್ವ ವಿಶೇಷವಾದ ವಿಶ್ವಾಸವನ್ನು ವಹಿಸಿದರು ಆತನ ವಯೋಜೇಷ್ಠನಲ್ಲದಿದ್ದರೂ ವಿದ್ಯಾ ಜ್ಯೇಷ್ಠನೆಂದು ಹತ್ತಿನಲ್ಲಿ ಅವರಿಗೆಲ್ಲ ಬಹಳ ಗೌರವ ಅದು ಆಂಧ್ರಾದಿಗಳ ದೃಷ್ಟಿಯಲ್ಲಿ ಮತ್ತೆ ಸಂಪ್ರದಾಯ ಭಂಗ ದೊಡ್ಡವರು ದೊಡ್ಡವರೇ ಇವತ್ತು ನಟಿಗಳ ಶತಮಾನದ ಮರವನ್ನು ಮೀರುವುದು ನಾವು ಏನಾದರೂ ಸಹಿಸೇವು ಕ್ರಮಭಂಗವನ್ನು ಸಹಿಸೇವು ಎಂದು ಸ್ಪಷ್ಟವಾಗಿ ಹೇಳುವರು ಇದನ್ನು ಭಗವತಿ ಕೌಶಿಕೆಯೇ ಭಗವಾನರಿಗೆ ತಿಳಿಸಿದರು ಅವರು ಇದು ನನಗೆ ದಾರಿಯಲ್ಲಿಯೇ ತಿಳಿಯಿತು ಆದರೂ ತಾನಾಗಿ ತಿಳಿಯಲಿ ನೀನು ಬಂದು ಹೇಳಿದೆ ಎಂದು ಕಾದಿದ್ದೆ ಸರಿ ವಿಷವೃಕ್ಷದ ಫಲವನ್ನು ಸಂಗ್ರಹಿಸುವ ಕಾಲ ಬಂದಿದೆ ನೀನು ಇಂದ್ರ ಹೋಮವನ್ನು ಮಾಡಿ ದೇವತಾತ್ವವನ್ನು ಸ್ವೀಕರಿಸುವ ಎಂದರು ಆಕೆಗೆ ಅರ್ಥವಾಗದೆ ಹಾಗೆಂದರೆ ಎಂದರು ಹಾಗೆಂದರೆ ಅವರಿಗೆ ತಾವು ಮಾಡುತ್ತಿರುವ ಅಧರ್ಮದ ವಿಷಫಲವನ್ನು ಸಂಗ್ರಹಿಸುವ ಕಾಲ ಬಂದಿದೆ ನಮಗೆ ಪುತ್ವಶೋಕವನ್ನು ಅನುಭವಿಸುವ ಕಾಲ ಬಂದಿದೆ ನೀನು ಅಕಾರಣವಾಗಿ ಪುತ್ವಶೋಕವನ್ನು ಅನುಭವಿಸ ಅನುಭವಿಸಲಿಕ್ಕೆ ಆದರಿಂದ ಇದು ಇತ್ಯರ್ಥವಾಗುವುದರೊಳಗಾಗಿ ದೇವತಾತ್ವವನ್ನು ವಹಿಸಿಕೊಂಡು ದುಃಖ ದೂರಳಾಗುವ ನಾನು ತಮ್ಮ ಸಹಧರ್ಮಚರಣಿಯಾಗಿದ್ದೇನೆ ತಾವು ತಾವು ಅನುಭವಿಸಿದ್ದುದನ್ನು ನಾನು ಅನುಭವಿಸಬೇಕು ತಾನೆ ಹೌದು ನೀನು ಸಹಧರ್ಮಚಾರಣಿ ಎಂದರೆ ಧರ್ಮದಲ್ಲಿ ಸಹ ಸಹಚಾರಿಣಿ ನಾನು ಹಿಂದೆ ವಿಶ್ವಾಮಿತ್ರದಿಂದ ಹೆಸರಿಟ್ಟುಕೊಂಡು ಕೊಂಡಿದ್ದು ಭಗವಾನ್ ವಸಿಷ್ಠರ ಪುತ್ರಿ ವಿನಾಶಕ್ಕೆ ಕಾರಣನಾದೆ ಆದರೆ ಅದರ ಫಲವಾಗಿ ಜನ್ಮಾಂತರದಲ್ಲಿ ಅನುಭವಿಸಬೇಕಾಗಿದ್ದ ಪಾಪಫಲ ಈಗಲೇ ಪಕ್ಕವಾಗಿ ಕರಗತವಾಗಿದೆ ಈ ಪಾಪವನ್ನು ಪಾಪ ಫಲವನ್ನು ನೀನು ಅನುಭವಿಸಬೇಕಿಲ್ಲ ಜೊತೆಗೆ ನೀನು ಇದುವರೆಗೆ ನನ್ನಲ್ಲಿ ತೋರೆದಿರುವ ಅನ್ಯಾದೃಶ ಧರ್ಮಾಚರಣೆ ನಾನು ಪ್ರಸನ್ನನಾಗಿದ್ದೇನೆ ನೀನು ಬೇಕಾದ ವರವನ್ನು ಕೇಳು ನೀನು ದೇವತೆ ಅವಿರ್ಭಾಗಗಳಿಂದ ಆರಾಧಿಸಿ ಒಲಿಸಿಕೊಳ್ಳಬೇಕಾದವಳು ನೀನು ಮಾನವರಿಗೆ ವರವನ್ನು ಕೊಡುವವಳು ಇಂತಹ ನೀನು ಒಲೆ ದೊಡ್ಡ ಮನಸ್ಸು ಮಾಡಿ ಸ್ವರ್ಗವೇ ಇಲ್ಲಿಗೆ ಬಂದಂತೆ ನನಗೆ ಪ್ರಿಯಳು ಹಿತಳು ಆಗಿದ್ದೆ ನೀನು ಏನ್ಬೇಕೆಂದರೆ ಅದನ್ನು ಮಾಡಲು ಸಿದ್ಧನಾಗಿದ್ದೇನೆ ಸ್ತ್ರೀ ಬುದ್ಧಿಯನ್ನು ಆಶ್ರಯಿಸಿ ಹಠ ಹಿಡಿದು ದುಃಖ ಬಾಗಿನಿ ಆಗಬೇಡ ಈ ದುಃಖವು ಅರುಂಧತಿ ದೇವಿಯನ್ನು ತಿನ್ನುವುದರಲ್ಲಿತ್ತು ವಸಿಷ್ಠರಂತಹವರಿಗೆ ದುಸ್ಸಹುದು ದುಸ್ಸಹವಾಯಿತು ಆ ವಸಿಷ್ಠ ಶೋಕದಲ್ಲಿ ಅರ್ಧವನ್ನು ನಾನು ತೆಗೆದುಕೊಂಡಿರುವೆನು ಅದಕ್ಕಾಗಿ ಈ ದೇಹವನ್ನು ಕೊಟ್ಟರೂ ನನಗೆ ದುಃಖವಿಲ್ಲ ಆದರೆ ಇಂತಹ ದುಸ್ಸಹ ದುರ್ದಾಂತ ದುಃಖವನ್ನು ಅಬಲೆ ಕೋಮಲೆ ಧರ್ಮಶೀಲೆ ನೀನೇಕ ವಹಿಸಬೇಕು ಆದ್ದರಿಂದ ನಿನಗೆ ಹೇಳುತ್ತಿರುವೆನು ದೇವ ಕ್ಷಮಿಸಿ ನಮಗೆ ಪ್ರತಿ ನಾನು ಈಗ ತಾವು ಹೇಳಿದಂತೆ ಮಾಡಿದರೆ ಲೋಕದಲ್ಲಿ ಎಷ್ಟಾಗದೇ ಸೂಳೆ ಆ ಸೂಳೆ ಬುದ್ಧಿ ಹೊದಿತೇ ಎಟ್ಟ ಕಾಲವಂತೆ ತಿಳಿದು ಕೈಬಿಟ್ಟಳು ಎಂದು ನನಗೆ ಅಪಖ್ಯಾತಿಯೂ ಬರುವುದು ಆದ್ದರಿಂದ ಮಾ ಅಪ್ಪಣೆಯನ್ನು ಮೀರದೆ ಇಂದ ಹೋಮವನ್ನು ಏನೋ ಮಾಡುವೆನು ಆದರೆ ದೇವತ್ವವನ್ನು ಸ್ವೀಕರಿಸುವುದಿಲ್ಲ ಇಂದನು ದೇವರಾಜನು ದೇವತಗಳೆಲ್ಲರೂ ಆತನಿಗೆ ಸೇರಿದವರು ಆತನು ಸರ್ವಾಂತ ನಾನು ತಾವು ಇರುವಂತೆ ಇದ್ದು ಬಿಡವೆನು ಆ ದುಃಖವು ಅಷ್ಟು ದುರ್ದಮ್ಯವಾಗಿ ಬಂದರೆ ಅದಕ್ಕೆ ತಾವು ಬಲಿಯಾದರೆ ನಾನೂ ಬಲಿಯಾಗುವೆನು ಅಲ್ಲಿಗೆ ನಾನು ಸ್ವತಂತ್ರ ಆಗುವುದಿಲ್ಲ ಆಗ ನನ್ನನ್ನು ಮೀರಿ ಬಂದ ನನ್ನನ್ನು ಮುಗುತ್ತಿರುವ ನೋಡಿ ದೇವೆಂದನು ಬೇಕಾದರೆ ನನಗೆ ದೇವತ್ವವನ್ನು ಕೊಡಲಿ ಹಾಗಿಲ್ಲದೆ ನಾನು ಎಂದುಕೊಂಡಿರುವಂತೆ ತಪೋಧನರು ಜ್ಞಾನಧನರು ಆದ ತಮಗೆ ಈ ದುಃಖವು ತಗುಲುವುದಿಲ್ಲ ಎಂಬುದೇ ನಿಜವಾದರೆ ನಾನು ದೇವತ್ವವನ್ನು ವಹಿಸಬೇಕಾಗಿಲ್ಲ ನೀನು ದೇವತ್ವವನ್ನು ವಹಿಸಲು ಹೇಗೆ ಹಿಂತೆ ತೆಗೆಯುತ್ತಿದ್ದೀಯೇ ಪ್ರಭುವೆ ದೇವತ್ವದಲ್ಲಿ ರಜೋಗದ ಆವೇಶ ಯಾವಾಗಲೂ ಭೋಗಚಿಂತೆ ನಿಶ್ಚಿಲವಾಗಿ ನಿರಾಂತಕವಾಗಿ ಮನಸ್ಸು ಇರುವುದಿಲ್ಲ ಈಗ ನಾನು ಸಾತ್ವಕಳಾಗಿ ಶುದ್ಧವಾಗಿ ಸುಖವಾಗಿದ್ದೇನೆ ತಾವು ನನಗೆ ಪ್ರಸನ್ನರಾಗಿ ವರವನ್ನು ಕೊಡುವೆನು ಎಂದು ಅಪ್ಪಣೆ ಕೊಡಿಸಿದರೆ ಆದ್ದರಿಂದ ನನಗೆ ಈಗ ಅಪನೆ ಮಾಡಿ ಆ ವರವನ್ನು ಈ ರೀತಿಯಾಗಿ ಕೊಟ್ಟು ಅನುಗ್ರಹ ಮಾಡಿರಿ ದುಃಖವಾಗಲಿ ನಾನು ತಮ್ಮ ಪತ್ನಿಯಾಗಿಯೇ ಇದ್ದು ಬಿಡೋನು ಸತಿ ನಿಜವಾಗಿಯೂ ಹಾಗೆಯಾಗಲಿ ಇಂದನ್ನು ನಿನ್ನನ್ನು ಹಿಂದಕ್ಕೆ ಕರೆಯುವ ನೀನು ನನ್ನ ಪತ್ನಿಯಾಗಿರು ದೇವರಾಜನ ಅಪ್ಪಣೆಯನ್ನಂತೂ ನಾವಿಬ್ಬರೂ ಮೀರುವಂತಿಲ್ಲ ಇಬ್ಬರೂ ಅಪ್ಪಿದರು ಕೂಡಲೇ ಹಠಾತ್ ಆಗಿ ರಂಬೆಯ ನೆನಪಾಯಿತು ದೇವ ಇನ್ನೊಂದು ಪ್ರಾರ್ಥನೆ ಇಟ್ಟು ನನ್ನ ಜೊತೆಯಲ್ಲಿ ರಂಭೆಯು ಬಂದಳು ಅದನ್ನು ನಾನು ಮರೆತೇ ಬಿಟ್ಟಿದ್ದೆ ಅವಳೇನಾದಳು ದೇವಲಕ್ಕಿ ಹಿಂದುಳಗಿ ಹುಟ್ಟುವುದೇ ಪ್ರಭಾವ ಪ್ರಭಾವದಿಂದ ನೋಡಬೇಕು ಭಗವಾನರು ನಕರು ಅವಳು ಏನಾಗಿರುವಳು ಎಂಬುದನ್ನು ನನಗೆ ಎಂಬುದು ನನಗೆ ಗೊತ್ತು ಆದರೆ ನೀನು ನೋಯುವನೆಂದು ನಾನು ಹೇಳಲಿಲ್ಲ ಅವಳು ನಿನ್ನಂತೆ ಸಾತ್ವಿಕಳಾಗಿ ಬಂದಿದ್ದರೆ ಚೆನ್ನಾಗಿತ್ತು ಆದರೆ ನಿನಗೆ ಸಾಪತ್ನ ಯೋಗವಿಲ್ಲವಾಗಿ ಅವಳು ರಜೋಮೂರ್ತಿಯಾಗಿ ಬಂದಳು ಕ್ಷೇತ್ರಪಾಲಕನಾದ ಬಹಿರ್ಭೈರವನ್ನು ಹೇಳಿದರೂ ಕೇಳದೆ ದುಡುಕಿಯಲ್ಲಿ ಮಹಾಶಿಲೆಯಾಗಿ ಬಿದ್ದಿರುವಳು ನೀನು ದೇವಲೋಕಕ್ಕೆ ಹೋಗುವಾಗ ಆತೆಯನ್ನು ಕರೆದುಕೊಂಡು ಹೋಗುವು ಎಂದೆ ಅದುವರೆಗೂ ಆ ವಿಚಾರವಾಗಿ ಯೋಚಿಸಬೇಡ ಭಗವತಿ ಕೌಶಿಕೆಯು ಅದನ್ನು ಕೇಳಿ ವ್ಯರ್ಥಪಟ್ಟಳು ದೇವೇಂದನಿಗೆ ಅವಳು ಬೇಕಾದವಳು ಎಂದು ಅವಳು ಹೀಗೆ ಮಹಾಶಿಲೆಯಾಗಿದ್ದರೂ ಆತನೇಕೆ ಸುಮ್ಮನಿರುವನು ಅಥವಾ ಪಾಪಫಲವನ್ನು ಅನುಭವಿಸಿ ತೀರಿಸಲೆಂದು ಸುಮ್ಮನಿರುವವನು ಆಗಲಿ ನಾನು ದುಃಖ ಪಡುವಾಗ ನನ್ನನ್ನು ಹೀಗೆ ಬಿಟ್ಟು ಬಿಟ್ಟರೆ ಇಲ್ಲ ಅಂತಹ ದಿಗ್ಗುದಿಗಳಿಲ್ಲ ಅಗ್ನಿಗೂ ಹಿಮದ ಬಾಧೆಯೇ ಹಾಗೆ ಭಗವಾನರಿಗೂ ದುಃಖ ಉಂಟೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಇಲ್ಲಿಯವರೆಗೂ ಸತಿ ದೇವತ್ವವನ್ನು ವಹಿಸುತ್ತಿರೋ ವಹಿಸುತ್ತಲೂ ಸೂಳೆ ದೇವತೆಯಾಗಿ ಸೂಳೆ ಆಗಿರುವುದಕ್ಕಿಂತ ಸತಿಯಾಗಿರುವುದೇ ನನಗೆ ಹಿಂದ ಆಕೆಯ ಯೋಚನೆಗಳೆಲ್ಲ ಉತ್ತರ ಯೋಚನೆಗಳಿಗೆಲ್ಲ ಉತ್ತರವಾಗಿ ನುಡಿಯುವಂತೆ ನಿನ್ನೆ ಇಷ್ಟ ಬಂದ ಹಾಗೆ ಮಾಡು ಆದರೆ ನಾಳೆ ಸಂಜೆಯೊಳಗಾಗಿ ಬಹುಶಃ ಎಲ್ಲವೂ ಇತ್ಯರ್ಥವಾಗಿ ಹೋಗುತ್ತದೆ ಎಂದು ನುಡಿದು ಭಗವಾನರು ಎಲ್ಲವನ್ನೂ ಮುಗಿಸಿದರು